ಓ ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಪ್ರಥಮವಾಗಿ ಇರತಕ್ಕಂಥದ್ದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಈಗಾಗಲೇ ಇಪ್ಪತ್ತನಾಲ್ಕು ಅಧ್ಯಾಯಗಳು ಮುಗಿದು ಈಗ ಕೊನೆಯದಾದಂತಹ ಇಪ್ಪತ್ತೈದನೇ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಅದಾದ ನಂತರ ಎರಡನೇ ಸಮಿತಿಯನ್ನು ಆರಂಭಿಸಲಿಕ್ಕೆ ಇದ್ದೇವೆ ಈಗ ಈ ಒಂದನೆಯದಾದಂಥ ವಿದ್ಯೇಶ್ವರ ಸಮಿತಿಯಲ್ಲಿ ಕೊನೆಯ ಅಧ್ಯಾಯ ಇಪ್ಪತ್ತೈದನೆಯದು ಶ್ರೀ ಓಂ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ್ವರ ಸಂಹಿತಾಂ ಪಂಚವಿಂಶೋಧ್ಯಾ वाच शौनकर्षे महाप्राज शिवहामते शुणु रुद्राक्षत्म्य सथयाम्यहम शिव प्रियतमो ज्ञेय रुद्राक्षद्राक्षवन दर्शना स्पर्शना सर्वपहर स्मृत इतने अध्याय ಸೂತಮನಿಯು ಹೇಳ್ತಾನೆ ಎಲ್ಲವು ಶೌನಕನೇ ಅಯ್ಯ ಶೌನಕ ಮಹಾ ಪ್ರಾಜ್ಞನೂ ಆಗಿದೆಯಾ ನೀನು ಶಿವ ಸ್ವರೂಪನೂ ಆಗಿದ ಶಿವಭಕ್ತನೂ ಆಗಿದ್ದೀಯಾ ಹ್ಞೂ ಮಂಗಳಸ್ವರೂಪಿಯೂ ಆಗಿದೀಯಾ ಬುದ್ಧಿಶಾಲಿಯೂ ಆಗಿದೀಯಾ ಮಹಾಪ್ರಾಜ್ಞ ಶಿವರೂಪ ಮಹಾಮತೆ ಶುಣು ರುದ್ರಾಕ್ಷ ಮಹಾತ್ಮ್ಯ ಈಗ ನಿನಗೆ ರುದ್ರಾಕ್ಷಿ ಮಹಿಮೆಯನ್ನು ಸಂಕ್ಷೇಪವಾಗಿ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತೇನೆ ಇಲ್ಲಿ ಸಮಾಸ ಅಂತೇಳಿದರೆ ಸಂಕ್ಷೇಪವಾಗಿ ಅಂತೇಳಿ ಹೇಳ್ತಾರೆ ಅದೇ ಹಿಂದಿನ ಅಧ್ಯಾಯದಲ್ಲಿ ವ್ಯಾಸ ಸಮಾಸ ವ್ಯಾಸ ಅಂತೇಳಿದರೆ ನಿಜವಾಗಿ ವಿಸ್ತಾರ ಸಮಾಸ ಅಂದರೆ ಸಂಕ್ಷೇಪ ಯಾಕಂದರೆ ಸಮಾಸ ಸಮಸ್ತ ಪದ ಅಂತೇಳಿದೆ ಸಮಾಸ ಪದ ಅಂದರೆ ಅಲ್ಲಿ ಸೇರಿ ಸಮ ಸನ್ನಿಹಿತವಾಗಿ ಸಮಾಸ ಆಗುವಂಥದ್ದು ಉದಾಹರಣೆಗೆ ಪೀತಾಂಬರಹ ಪೀತಂ ಅಂಬರಂ ಎಸ್ ಎ ಸಹ ಅಂತೇಳಿರತಕ್ಕಂಥದ್ದು ಪೀತಾಂಬರ ಅಂತೇಳಿ ಆಗುವಂಥದ್ದು ಅಲ್ಲಿ ಅದು ವಿಗ್ರಹವಾಕ್ಯ ಅದು ಅತ್ಯಂತ ವಿಸ್ತಾರವಾದದ್ದು ಸಮಾಸ ಅಂದರೆ ಅದು ಸಂಕ್ಷಿಪ್ತವಾಗ ಪೀತಾಂಬರ ಅಂತ ಹೇಳಿಬಿಟ್ಟರು ಮುಗೀತು ಅದರ ಅಷ್ಟು ಅದು ಕೊಡುತ್ತದೆ ವಿಗ್ರಹವಾಕ್ಯದಲ್ಲಿ ಏನು ಹೇಳಿದೆ ಅಷ್ಟು ಹಾಗಾಗಿ ಸಮಾಸವಾಗಿ ಅಂದರೆ ಸಂಕ್ಷೇಪವಾಗಿ ಸಂಕ್ಷಿಪ್ತವಾಗಿ ವ್ಯಾಸ ಅಂತೇಳಿದರೆ ಅದಕ್ಕೆ ವ್ಯಾಸ ಅಂತ ಹೆಸರು ಬಂದಿರುವಂಥದ್ದು ವೇದವನ್ನು ವಿಸ್ತರಿಸಿದವರು ಅಷ್ಟಾದರ್ಶ ಪುರಾಣಗಳ ಹಾಗೆ ಇತಿಹಾಸ ಪುರಾಣ ಇದು ಮಹಾಭಾರತ ಇದನ್ನು ರಚಿಸಿ ಇದನ್ನೆಲ್ಲ ಈ ವೇದದ ತತ್ವವನ್ನು ವೇದಾರ್ಥವನ್ನು ವಿಸ್ತರಿಸಿದಂಥವ್ರು ಹಾಗಾಗಿ ವ್ಯಾಸ ಅಂತೇಳಿ ಹೇಳುವಂಥ ಪದವಿ ಅವರಿಗೆ ಬರುವಂಥದ್ದು ಆ ಪದವಿಗೊಂದು ಹೆಸರು ವ್ಯಾಸ ಅಂತೇಳಿ ಅದಕ್ಕೆ ಬೇಕಾಗಿ ವಿಸ್ತಾರ ಮಾಡುವಂಥ ವ್ಯಾಸ ವಿಸ್ತಾರ ಉದಾಹರಣೆಗೆ ವೃತ್ತದಲ್ಲಿ ವೃತ್ತದ ವಿಸ್ತಾರವನ್ನು ಸೂಚಿಸುವಂಥದ್ದು ವೃತ್ತದ ವ್ಯಾಸ ವೃತ್ತ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಎನ್ನತಕ್ಕಂಥದ್ದು ಅದರ ಒಂದು ಅಂಚಿನಿಂದ ಇನ್ನೊಂದು ಅಂಚಿನವರೆಗೆ ಪರಿಧಿಯಿಂದ ಪರಿಧಿಗೆ ಅಲ್ಲಿ ಎಷ್ಟು ದೂರ ಇದೆ ಅನ್ನೋದಕ್ಕಂಥದ್ದನ್ನು ಸೂಚಿಸುವಂತ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ಅಂತರ ಅಂದರೆ ಗರಿಷ್ಠವಾದ ಅಂತರ ವೃತ್ತದಲ್ಲಿ ಅದು ವ್ಯಾಸ ಗರಿಷ್ಠವಾದ ತ್ರಿಜ್ಯ ಅದೇ ವ್ಯಾಸ ಅಂತೇಳಿ ಹೇಳ್ತೇವೆ ಹಾಗಾಗಿ ಅಂದರೆ ಅತ್ಯಂತ ಹೆಚ್ಚಿನ ವಿವರಣೆಯಿಂದ ಕೂಡಿರತಕ್ಕಂಥದ್ದು ವ್ಯಾಸ ಸಮಾಸ ಅಂತೇಳಿ ಸಂಕ್ಷೇಪ ಅಂಥೇಳಿ ಶಿವಪ್ರಿಯತಮೋ ಜ್ಞೇಯೋ ರುದ್ರಾಕ್ಷ ಪರಮಪಾವನ ದರ್ಶನಾ ಸ್ಪರ್ಶನಾ ಜಾಪ್ಯ ಸರ್ವಪಾಪರ ಸ್ಮೃತಃ ಅಂದರೆ ಪರಮ ಪವಿತ್ರವು ರುದ್ರಾ ಆದಂತಹ ರುದ್ರಾಕ್ಷವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅದರ ದರ್ಶನ ಮಾಡಿದರೂ ಸ್ಪರ್ಶ ಮಾಡಿದರೂ ಕೂಡ ಅದನ್ನು ಧರಿಸಿ ಜಪಿಸಿದರೂ ಸಹ ಸಕಲ ಪಾಪಗಳು ಕೂಡ ನಾಶ ಆಗುವಂಥದ್ದು ಸಕಲ ಪಾಪಗಳನ್ನು ಅದು ನಾಶ ಮಾಡ್ತದೆ ಅಂತೇಳಿ ಹೇಳಲ್ಪಟ್ಟಿದೆ ಅಂತೇಳಿ ಹೇಳ್ತಾರೆ ಪುರಾ ರುದ್ರಾಕ್ಷ ಮಹಿಮಾ ದೇವ್ಯಗ್ರೇ ಕಥಿತೋ ಮುನಿ ಲೋಕೋಪಕರಣಾರ್ಥಾಯ ಶಿವೇನ ಪರಮಾತ್ಮನ ಹಿಂದೆ ಪರಮಾತ್ಮ ಆದ ಶಿವನು ಲೋಕಕ್ಷೇಮಕ್ಕಾಗಿ ಈ ರುದ್ರಾಕ್ಷ ಮಹಿಮೆಯನ್ನು ಪಾರ್ವತಿ ದೇವಿಯದುರಿನಲ್ಲಿ ಹೀಗೆ ಹೇಳ್ತಾನೆ ಶಿವ ಉಚ ಶಿವನು ಪಾರ್ವತಿಗೆ ಹೇಳ್ತಾನೆ ಶೂಯ ತಾಂತ್ ಮಹೇಶನ ಮಹಿಮಾ ಶಿವೇ ಕಥೆಯ ತವ ಪ್ರೀತ್ಯ ಭಕ್ತ ಹಿತಕಾಮ್ಯ ಅಯ್ಯಾ ಮಹೇಶ್ವರ್ಯಾಂಥ ಪಾರ್ವತಿಯೇ ಅಂದರೆ ಇಲ್ಲಿ ಗ ಮಹೇಶಾನಿ ಅಂದರೆ ಒಂದು ಈಶಾ ಎನ್ನತಕ್ಕಂಥ ಶಬ್ದಕ್ಕೆ ಈಶಾನಿ ಅಂದರೆ ಈಶನ ಪತ್ನಿ ಅನ್ನತಕ್ಕಂಥ ಅರ್ಥ ಬರ್ತದೆ ಈಶಾ ಅಂತ ಅರ್ಥ ಬಂದರೆ ಇದು ಶಬ್ದ ಬಂದರೆ ಅದು ಒಡತಿ ಎನ್ನತಕ್ಕಂಥ ಅರ್ಥವನ್ನು ಕೊಡ್ತದೆ ಈಶಾ ಅಂದರೆ ಒಡೆಯ ಈಶಾ ಅಂತೇಳಿದರೆ ಒಡತಿ ಈಶಾನ ಪತ್ನಿ ಅಂದರೆ ಈಶಾನಿ ಅದೇ ರೀತಿಯಲ್ಲಿ ಈ ಅಧ್ಯಾಪಕ ಎನ್ನತಕ್ಕಂಥದ್ದು ಪಾಠ ಮಾಡುವಂಥವ್ರು ಅಂಥೇಳಿ ಆದರೆ ಅಧ್ಯಾಪಕ ಅಂಥೇಳಿದರೆ ಪಾಠ ಮಾಡುವವರ ಪತ್ನಿ ಅಧ್ಯಾಪಕ ಆದರೆ ಅಧ್ಯಾಪಿಕಾ ಅಂತೇಳಿದ್ಯಾರು ಪಾಠ ಮಾಡುವಂಥವಳು ಟೀಚರ್ ಮಹಿಳಾ ಗುರು ಶಿಕ್ಷಕಿ ಹೀಗೆ ಅಧ್ಯಾಪಿಕಾ ಅಂತೇಳಿ ಹೇಳ್ತಕ್ಕಂಥದ್ದು ಅಧ್ಯಾಪಕ ಅಂತೇಳಿ ತಿಲಿಂಗ ಬಂದರೆ ಅದು ಅಧ್ಯಾಪಕರ ಪತ್ನಿ ಅಂತೇಳಿ ಬರ್ತದೆ ಹಾಗೆ ವ್ಯತ್ಯಾಸ ಇದೆ ಹಾಗೆ ಈಶಾ ಅಂತ ಹೇಳಿದರೆ ಒಡತಿ ಈಶಾನಿ ಅಂತೇಳಿದರೆ ಈಶಾನ ಪತ್ನಿ ಹಾಗೆ ಬರ್ತದೆ ಅರ್ಥ ವ್ಯತ್ಯಾಸ ಹಾಗೆಲ್ಲ ಮಹೇಶಾನಿ ಅಂತ ಮಹೇಶ್ವರನ ಪತ್ನಿ ಆಗಿರ್ತಕ್ಕಂತಹ ಪಾರ್ವತಿಯೇ ರುದ್ರಾಕ್ಷ ಮಹಿಮ ಶಿವೇ ಶಿವೇ ಶಿವೇ ಇದು ಕೂಡ ಹಾಗೆ ಶಿವ ಅಂತೇಳಿದರೆ ಏನು ಮಂಗಳ ಸ್ವರೂಪಗಳು ಅಂತೇಳಿ ನಿಜವಾಗಿ ಶಿವನ ಪತ್ನಿ ಅಂತೇಳಿ ಹೇಳಬೇಕಿದ್ರೆ ಮಹೇಶಾನಿ ಅಂತ ಹೇಳಿದ ಹಾಗೆಯೇ ಮಹೇಶನ ಪತ್ನಿ ಶಿವನ ಪತ್ನಿ ಅಂತ ಹೇಳಿದರೆ ಶಿವಾನಿ ಅಂತೇಳಿ ಹೇಳಬೇಕು ಹಾಗೆ ಶಿವೇ ಅಂತ ಹೇಳಿದರೆ ಅದು ಶಿವ ಎನ್ನೋದ ಶಬ್ದದ ಸಂಬೋಧನಾ ವಿಭಕ್ತಿ ಸಂಬೋಧನ ಪ್ರಥಮ ಅಂತ ಹೇಳ್ತೇವೆ ವಿಭಕ್ತಿ ಹಾಗಾಗಿ ಅದು ಶಿವ ಎಂತಕ್ಕಂಥ ಶಬ್ದ ಅಂದರೆ ಏನರ್ಥ ಮಂಗಳ ಸ್ವರೂಪಗಳು ಅಂತೇಳಿ ಹೊರತು ಶಿವನ ಪತ್ನಿ ಅಂತೇಳಿ ಬರೋದಿಲ್ಲ ಅಲ್ಲಿ ಅರ್ಥ ಶಿವಾನಿ ಅಂತ ಹೇಳಿದರೆ ಶಿವನ ಪತ್ನಿ ಅಂತ ಬರ್ತದೆ ನಿನಗೆ ರುದ್ರಾಕ್ಷಿ ಮಹಿಮೆಯನ್ನು ಹೇಳ್ತೇನೆ ಕಥಯಾಮಿ ತವ ಪ್ರೀತ್ಯ ಭಕ್ತಾನಾಂ ಹಿತಕಾಮ್ಯಯ ಭಕ್ತರಿಗೆ ಹಿತವನ್ನು ಮಾಡಲು ಅಪೇಕ್ಷೆಯಿಂದ ಮಾಡುವ ಅಪೇಕ್ಷೆಯಿಂದ ರುದ್ರಾಕ್ಷಿ ಮಹಿಮೆಯನ್ನು ನಿನಗೆ ಪ್ರೀತಿಪೂರ್ವಕೇಳ್ತೇನೆ ಕೇಳು ದಿವ್ಯವರ್ಷ ಸಹಸ್ರಾಣಿ ಮಹೇಶಾನಿ ಪುನಃಪುರ ತಪಃ ಪ್ರಕಸ್ ಅತ್ರಸ್ತಂ ಮನಸ್ಸಂಯಮ್ಯ ವೈ ಮಮ ಎಲ್ಲವು ಪಾರ್ವತಿಯೇ ಹಿಂದೆ ನಾನು ಚಂಚಲವಾದ ಮನಸ್ಸನ್ನು ನಿಯಮನ ಮಾಡಿ ದೇವಮಾನ ರೀತಿಯಿಂದ ಸಾವಿರ ವರ್ಷ ತಪಸ್ಸನ್ನು ಆಚರಿಸಿದೆ ದಿವ್ಯವರ್ಷ ಸಹಸ್ರಾಣಿ ದೇವಮಾನವ ದೇವಮಾನದ ದೇವರ ಅಳತೆ ದೇವತೆಗಳ ಅಳತೆಯ ಸಾವಿರ ವರ್ಷಗಳು ದಿವ್ಯವರ್ಷ ಅಂಥೇಳಿ ದಿವ್ಯವರ್ಷ ಅಂತೇಳಿದರೆ ಯಾವುದು ನಾವು ಲೆಕ್ಕ ಹಾಕಬೇಕು ನೋಡಿ ಮನುಷ್ಯರಿಗೆ ಒಂದು ವರ್ಷ ಅಂತೇಳಿದರೆ ಮುನ್ನೂರ ಅರವತ್ತು ದಿನ ಅಂತೇಳಿ ಹೇಳಿದರೆ ದೇವತೆಗಳಿಗೆ ನಮ್ಮ ಒಂದು ವರ್ಷದಲ್ಲಿ ಒಂದು ದಿನ ಆಗ್ತದೆ ಅಂದರೆ ಅದರಲ್ಲಿ ದಕ್ಷಿಣಾಯನ ದೇವತೆಗಳ ರಾತ್ರಿ ಉತ್ತರಾಯಣ ದೇವತೆಗಳ ಹಗಲು ಹಾಗಾಗಿ ಉತ್ತರಾಯಣದಲ್ಲಿ ಸ್ವರ್ಗ ಬಾಗಿಲು ತೆಗಿರ್ತದೆ ಅಂತ ಹೇಳೋದು ದಕ್ಷಿಣಾಯನದಲ್ಲಿ ಬಾಗಿಲು ಹಾಕಿರ್ತದೆ ರಾತ್ರಿ ಅವ್ರ ಮಲಗಿರುತ್ತಾರೆ ಅಂತೇಳಿ ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಜನವರಿ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಅಥವಾ ಇಪ್ಪತ್ತೆರಡು ಅಂತ ಹೇಳಿದರೆ ಅಲ್ಲಿಂದ ಜೂನ್ ಇಪ್ಪತ್ತೆರಡರವರೆಗಿನ ಅವಧಿ ಅದು ಉತ್ತರಾಯಣ ಪುಣ್ಯ ಕಾಲ ಆವಾಗ ಅದು ದೇವತೆಗಳ ಹಗಲು ಅದರ ನಂತರ ಮಳೆಗಾಲ ಇಲ್ಲಿವರೆಗೆ ಚಳಿಗಾಲ ಇವೆಷ್ಟು ಕಾಲಗಳು ಪುನಃ ಆ ಜೂನ್ ಇಪ್ಪತ್ತೆರಡರಿಂದ ಜನವರಿ ಇಪ್ಪತ್ತೆರಡರವರೆಗಿನ ಅವಧಿ ಆ ಆರು ತಿಂಗಳು ಅದು ದಕ್ಷಿಣಾಯಣ ದೇವತೆಗಳ ರಾತ್ರಿ ಅಂತಾರೆ ಹಾಗಾಗಿ ಒಂದು ರಾತ್ರಿ ಒಂದು ಹಗಲು ಎರಡು ಸೇರಿ ಒಂದು ದಿನ ಅಂತೇಳಿ ಅದು ನಮ್ಮ ಒಂದು ವರ್ಷ ಅಂತೇಳಿದ್ರೆ ಹಾಗಾಗಿ ನಮಗೆ ಮುನ್ನೂರ ಅರವತ್ತು ವರ್ಷ ಆಗುವಾಗ ದೇವತೆಗಳಿಗೆ 1 ವರ್ಷ ಆಗ್ತದೆ ಅಂದರೆ ನಮ್ಮ ಒಂದೊಂದು ವರ್ಷಗಳು ಒಂದೊಂದು ವರ್ಷ ಕೂಡ ದೇವತೆಗಳಿಗೆ ಒಂದೊಂದು ದಿನ ಒಂದು ವರ್ಷ ಆಗುವ ಒಂದು ದಿನ ಆಗೋದಲ್ವಾ ಮುನ್ನೂರ ವರ್ಷ ಆಗುವಾಗ ಮುನ್ನೂರವತ್ತು ದಿನ ಆಗ್ತದೆ ಅವರಿಗೆ ದೇವತೆಗಳಿಗೆ ಹಾಗಾಗಿ ಈಗ ದಿವ್ಯ ಸಹಸ್ರ ವರ್ಷ ಅಂಥೇಳಿದರೆ ಅಂತಹ ಮುನ್ನೂರ ಅರವತ್ತು ವರ್ಷ ನಮ್ಮ ಮುನ್ನೂರ ವರ್ಷ ಆಗುವಾಗ ದೇವತೆಗಳಿಗೆ ಮುನ್ನೂರ ದಿನ ಆಯಿತು ಅಂದರೆ ಒಂದು ವರ್ಷ ಆಯಿತು ಅಲ್ಲಿಗೆ ನಮ್ಮ ಮುನ್ನೂರ ವರ್ಷ ಆಗುವಾಗ ದೇವತೆಗಳಿಗೆ ಒಂದು ವರ್ಷ ಆಯಿತು ಹಾಗಾದರೆ ದೇವತೆಗಳಿಗೆ ಸಾವಿರ ವರ್ಷ ಅಂದರೆ ಇಷ್ಟ ಆಗ್ತದೆ ದಿವ್ಯ ವರ್ಷ ಸಹಸ್ರ ದೇವತೆಗಳ ಸಾವಿರ ವರ್ಷ ಅಂದೇಳಿ ಈ ಮುನ್ನೂರ ವರ್ಷ ನಮಗೆ ದೇವತೆಗಳು ಒಂದು ವರ್ಷ ಅಂತೇಳಿದರೆ ಹಾಗಾದರೆ ದೇವತೆಗಳು ಸಾವಿರ ವರ್ಷ ಅಂತೇಳಿದರೆ ಮುನ್ನೂರ ಅರುವತ್ತು ಸಾವಿರ ವರ್ಷ ಆಗಬೇಕು ನಮಗೆ ದೇವತೆಗಳು ಒಂದು ವರ್ಷ ಆಗಬೇಕಿದ್ದರೆ ಮುನ್ನೂರ ಅದರ ಅರ್ಥ ಮೂರು ವರ್ಷ ಮಾನವ ವರ್ಷ ಆಗುವಾಗ ದೇವತೆಗಳು ಒಂದು ಸಾವಿರ ದಿವ್ಯ ವರ್ಷ ಸಹಸ್ರ ಹಾಗಾಗಿ ನಮ್ಮ ಲೆಕ್ಕದಲ್ಲಿ ಮೂರು ವರ್ಷ ಮನುಷ್ಯರ ಲೆಕ್ಕದಲ್ಲಿ ಮನುಷ್ಯರ ಮಾನದಲ್ಲಿ ಅಥವಾ ದೇವಮಾನದಲ್ಲಿ ಒಂದು ಸಾವಿರ ವರ್ಷ ಇಷ್ಟನ್ನ ಮಹೇಶ್ವರ ತಪಸ್ಸು ಮಾಡಿದೆ ಅಂತೆ ಮನಸ್ಸನ್ನು ನಿಯಮನ ಮಾಡಿ ನಿಗ್ರಹ ಮಾಡಿ ತಪ್ರಕುರುವತಃ ತ್ರಸ್ತಂ ಮನಸ್ಸಂಯಮ್ಯ ವೈ ಮಮ ಹಾಗೆ ತಪಸ್ಸನ್ನು ಮಾಡಿ ಸ್ವತಂತ್ರೇಣ ಪರೇಶ ಲೋಕೋಪಕೃತಿ ಲೀಲೆಯ ಪರಮೇಶ ಚಕ್ಷುರುನ್ಮೀಲಿತಮ್ಮಯ ಆಗ ಸ್ವತಂತ್ರನು ಪರಮೇಶ್ವರನು ಲೋಕೋಪಕಾರನ್ನು ಮಾಡುವನು ಆದಂತಹ ನಾನು ಲೀಲಾರ್ಥವಾಗಿ ಸ್ವಲ್ಪ ಕಣ್ಣನ್ನು ತೆರೆದಿನು ಪುಟಾಭ್ಯ ಚಾರು ಚಕ್ಷುಭ್ಯಾಂ ಪತಿತ ಜಲಬಿಂದವ ವೃಕ್ಷಾ ರುದ್ರಾಕ್ಷ ಸಂ ಆಗ ಸುಂದರವಾದ ನೇತ್ರಪುಟಗಳಿಂದ ಪುಟಾಭ್ಯ ಚಾರು ಚಕ್ಷುರ್ಭ್ಯಾಮ ಜಲಬಿಂದು ಜಲಬಿಂದವ ಪತಿ ಕಣ್ಣೀರುಗಳು ಬಿದ್ದವು ಆ ಕಣ್ಣೀರಿನಿಂದ ರುದ್ರಾಕ್ಷ ಮರಗಳು ಜನಿಸಿದವು ಅಂಥೇಳಿ ತಶ್ರುಬಿಂದು ಜಾತ ವೃಕ್ಷಾ ರುದ್ರಾಕ್ಷ ಸಂಜಕ ಅಂಥೇಳಿ ಸ್ಥಾವರತ್ವ ಅನುಪ್ರಾಪ್ಯ ಭಕ್ತಾನುಗ್ರಹಕಾರಣಾತ್ ತೇ ದತ್ತ ವಿಷ್ಣುಭಕ್ತೆಭ್ಯಶ್ಚತುರ್ವರ್ಣೇವ ಹೀಗೆ ಭಕ್ತರನ್ನು ಅನುಗ್ರಹಿಸಲಿಗೋಸ್ಕರವಾಗಿ ಕಣ್ಣು ನೀರನ್ನು ವೃಕ್ಷವಾಗಿ ನಿರ್ಮಿಸಿ ಭಕ್ತಾನುಗ್ರಹ ಕಾರಣಾತ್ವ ಅನುಪ್ರಾಪ್ಯ ವಿಷ್ಣು ಭಕ್ತರೇ ಮೊದಲಾದ ನಾಲ್ಕು ವರ್ಣದವರೆಗೆ ಕೊಟ್ಟೆನು ತೇ ದಿಷ್ಣುಭಕ್ತೆಭ್ಯ ಚತುರ್ವರ್ಣೇ ಭೂಮೌ ಗೌಡೋದ್ಭವಾಂಶ್ಚಕ್ರೆ ರುದ್ರಾಕ್ಷಾ ಶಿವವಲ್ಲ ಮಧುರಾಧ್ಯಾಂ ಲಂಕಾಂ ಮಲಯೇ ತಗೇ ಗೌಡದಿಶ ಭೂಮಿಯಲ್ಲಿ ಗೌಡೋದ್ಭವಾಂಚಕ್ರೆ ರುದ್ರಾಕ್ಷಾನ್ ಶಿವವಲ್ಲ ಮಧುರೆ मथुरायां अयोध्या अयोध्ये लंकायां मलये तथा लंके मलयीप जा वा सु मलय कड़ी द्वीप सह्याद्रौ चथा काश्याख्यपापेदना आमेले सह्याद्री काशी ಮುಂತಾದಂತಹ ಬೇರೆ ಬೇರೆ ಸ್ಥಳಗಳಲ್ಲಿ ಮಹಾಪಾಪಗಳನ್ನು ಹೋಗಲಾಡಿಸುವಂಥವುಗಳು ಹಾಗೆ ಶಿವನಿಗೆ ಪ್ರಿಯವಾದಗಳು ಆಗಿರತಕ್ಕಂತಹದ್ದು ಪರಾನ್ ಅಸಖ್ಯ ಪಾಪ ಉಘ ಭೇದನಾನ್ ವೇದ ವೈದಿಕ ಮಾರ್ಗವನ್ನು ಪ್ರಚೋದಿಸತಕ್ಕಂಥದ್ದು ನೋದನ ಪ್ರೇರಣೆ ಶ್ರುತಿ ವೇದ ಹಾಗೆ ಪರಾನ್ ಅಸಹ್ಯ ಪಾಪ ಇದರರ ಇತರರ ಅಸಖ್ಯವಾದಂಥ ಪಾಪ ರಾಶಿಯನ್ನು ಪಾಪ ಸಂಕುಲ ಪಾಪ ಸಮೂಹವನ್ನು ಭೇದಿಸುವಂತಹ ಈ ಒಂದು ರುದ್ರಾಕ್ಷಿಗಳು ಬೆಳೆಯುವಂತೆ ಮಾಡಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾಶು ರುದ್ರಾಜಾತ ಮಮಾಜ್ಞೆಯ ರುದ್ರಾಕ್ಷೇ ಪೃಥಿವ್ಯಾಂತದ ಜಾತೀಯ ಶುಭ ಶುಭಾಕ್ಷಕಃ ಮತ್ತು ಆ ರುದ್ರಾಕ್ಷಿಗಳು ನಮ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯುದ್ರ ಅಂತ ಹೇಳಿ ನಾಲ್ಕು ವಿಧವಾಗಿ ಜಾತಿಯಾಗಿ ವಿಂಗಡಿಸಿದೆ ಸೃಷ್ಟಿಸಿದೆ ಆಯಾ ಜಾತಿಯವರು ಪರೀಕ್ಷಿಸಿ ಆಯಾ ಜಾತಿ ರುದ್ರಾಕ್ಷಿಗಳನ್ನು ಧರಿಸಬೇಕು ಅಂತೇಳಿ ಹೇಳ್ತಾರೆ ನೋಡಿ ಈಗ ಯಾವ್ಯಾವ ವಿಧದ್ದಿದೆ ಅಂತೇಳಿ ರುದ್ರಾಕ್ಷಿಯಲ್ಲಿ ಶ್ವೇತರಕ್ತಃ ಪೀತಕೃಷ್ಣ ವರ್ಣ ಜ್ಞೇಯ ಕ್ರಮದ್ಬುಧೈ ಶ್ವೇತರಕ್ತಃ ಪೀತಕೃಷ್ಣ ವರ್ಣ ಜ್ಞೇಯ ಕ್ರಮ್ಬುಧೈ ಸ್ವಜಾತೀಯಂ ನೃಭಿರ್ಧಾರ್ಯಂ ವರ್ಣತಃ ಕ್ರಮ ಬ್ರಾಹ್ಮಣಾಧಿ ಜಾತಿಯವುಗಳಾದಂತಹ ರುದ್ರಾಕ್ಷಿಗಳು ಕ್ರಮವಾಗಿ ವರ್ಣತಃ ಕ್ರಮ ಶ್ವೇತ ರಕ್ತಾಹ ಅಂದರೆ ಬಿಳಿ ಆಮೇಲೆ ಕೆಂಪು ಪೀತ ಕೃಷ್ಣಾಹ ಹಳದಿ ಮತ್ತು ಕಪ್ಪು ಈ ಬಣ್ಣಗಳು ಆಗಿರ್ತವೆ ಅಂಥೇಳಿ ಶ್ವೇತ ಆದರೆ ಬಿಳಿಯದ್ದು ಬ್ರಾಹ್ಮಣರಿಗೆ ಹೇಳಿದಂಥದ್ದು ಬ್ರಾಹ್ಮಣ ವರ್ಣದ್ದು ಆಮೇಲೆ ಕೆಂಪು ಬಣ್ಣದ್ದು ಕ್ಷತ್ರಿಯರಿಗೆ ಹಳದಿ ಬಣ್ಣದ್ದು ಐಷ್ಯರಿಗೆ ಕಪ್ಪು ಬಣ್ಣದ್ದು ಶೋದರರಿಗೆ ಅಂತೇಳಿ ವರ್ಣಯಿಸ್ತು ತತ್ಫಲಂಧಾರ್ಯಂ ಭುಕ್ತಿ ಮುಕ್ತಿ ಫಲೇಪ್ ಸುಬಿಹಿ ಶಿವಭಕ್ತೈರ್ವಿಶೇಷೇಣ ಶಿವಭಕ್ತೈರ್ವಿಶೇಷೇಣ ಶಿವಯೋ ಪ್ರೀತ ಸದಾ ಭೋಗ ಮತ್ತು ಮೋಕ್ಷಗಳನ್ನು ಅಪೇಕ್ಷಿಸ್ತಕ್ಕಂತಹ ಶಿವಭಕ್ತರು ಮಿಕ್ಕವರು ಸಹ ಶಿವಪಾರ್ವತಿಯರ ಪ್ರೀತಿಗಾಗಿ ತಮ್ಮ ತಮ್ಮ ಜಾತಿಯ ರುದ್ರಾಕ್ಷಿಗಳನ್ನೇ ಧರಿಸಬೇಕು ಧಾತ್ರೀಫಲ ಪ್ರಮ್ರೇಷ್ಠಾಹೃತ ಬದರಿ ಫಲಮತ್ರ ಮಧ್ಯಮ ಸಂಪ್ರಕೀರ್ತಿ ಅಧಮಂಚಮ ಸ್ಯಾತ್ ಪ್ರಕ್ರಿಯೈಷಾ ಪರೋಚ್ಯತೆ ಶೃಣು ಪಾರ್ವತಿ ಪ್ರೀತಿಯ ಭಕ್ತಿಕಯಷ್ಟು ಪ್ರಮಣವಾದ್ರಾಕ್ಷಿ ಉತ್ತಮವಾದ್ದು ಧಾತ್ರೀ ಅಂದರೆ ನಿಲ್ಲಿಕಾಯಿ ಆಮಲಕ ಧಾತ್ರೀಫಲ ಪ್ರಮ್ರೇಷ್ಠು ಅದು ಉತ್ತಮವಾದ ಬದರಿ ಫಲ ಪ್ರಮಾಣವಾಗಿರೋದು ಮಧ್ಯಮವು ಬದರಿ ಫಲ ಮಾತ್ರಂತು ಅಂತೂ ಮಧ್ಯಮಂ ಸಂಪ್ರಕೀರ್ತಿ ಅಧಮಂ ಚಣ ಮಾತ್ರ ಚಣ ಅಂದರೆ ಕಡಲೆ ಪ್ರಮಾಣವಾದದ್ದು ಅಧಮ ಅಂತ ಹೇಳ್ತಾರೆ ಪ್ರಕ್ರಿಯೈಷಪರೋಚ್ಯತೆ ಭಕ್ತರ ಹಿತಕ್ಕಾಗಿ ಇನ್ನೂ ಬೇರೆ ಬೇರೆ ಕ್ರಮಗಳನ್ನು ಹೇಳ್ತೇನೆ ಸ್ಯಾತ್ ಪ್ರಕ್ರಿಯಾ ಏಷ ಪರೋ ಪರ ಉಚ್ಚತೆ ಇನ್ನೊಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಒಂದು ರೀತಿಯಲ್ಲಿ ಈ ರೀತಿ ಗಾತ್ರದ್ದು ಶ್ರೇಷ್ಠವಾದದ್ದು ಬದರಿ ಫಲದ ಗಾತ್ರ ಧಾತ್ರಿ ಫಲದ ಗಾತ್ರ ನೆಲ್ಲಿಕಾಯಿ ಗಾತ್ರದ್ದು ಶ್ರೇಷ್ಠ ಬದರಿ ಫಲದ ಗಾತ್ರದ್ದು ಮಧ್ಯಮ ಹಾಗೆ ಕಡಲೆ ಕಾಳಿನಷ್ಟು ಪ್ರಮಾಣದಾದರೆ ಅದು ಅಧಮ ಅಂದರೆ ಒಂದು ಇನ್ನೊಂದು ರೀತಿಯಲ್ಲಿ ಶೃಣು ಪಾರ್ವತಿ ಸುಪ್ರೀತಿಯ ಭಕ್ತಾನಾಂ ಹಿತಗಾಮಯ ಅಯ್ಯ ಪಾರ್ವತಿಯೇ ಕೇಳು ಭಕ್ತರ ಹಿತಕ್ಕಾಗಿ ಇನ್ನಷ್ಟು ಹೇಳ್ತೇನೆ ಕೇಳು ಬದರಿ ಫಲಮಾತ್ರಂಚಿಲ ಸ್ಯಾನ್ ಮಹೇಶ್ವರಿ ತಾಪಿ ಫಲದಂ ಲೋಕೇ ಸುಖ ಸೌಭಾಗ್ಯವರ್ಧನ ಲವ್ ಮಹೇಶ್ವರಿಯೇ ಬದರಿ ಫಲ ಪ್ರಮಾಣವಾದ ರುದ್ರಾಕ್ಷು ಇಹಲೋಕದಲ್ಲಿ ಸುಖ ಸೌಭಾಗ್ಯವನ್ನು ಹೆಚ್ಚಿಸುವಂತಹದ್ದು ಧಾತ್ರೀ ಫಲಸಮ ಯತ್ಸ್ಯಾತ್ ಸರ್ವರಿಷ್ಟವಿನಾಶನಂ ಗುಂಜಾಯಸದೃಶಂ ಯತ್ಸ್ಯಾತ್ ಸರ್ವಾರ್ಥ ಫಲಸಾಧನಂ ನೆಲ್ಲಿಕಾಯಿ ಪ್ರಮಾಣದ್ದಾದರೂ ಸಕಲ ಅರಿಷ್ಟಗಳನ್ನು ಅನಿಷ್ಟಗಳನ್ನು ನಾಶ ಮಾಡುವಂಥದ್ದು ಗುಲಗಂಜಿ ಅಥವಾ ಕಡಲೇ ಕಾಳು ಪ್ರಮಾಣವಾದದ್ದು ಸಕಲ ಇಷ್ಟಾರ್ಥಗಳನ್ನು ಕೂಡ ಉಂಟು ಮಾಡ್ತದೆ ಯಥೋ ಯಥೋ ಲಘು ಸ್ಯಾದ್ವೈ ತಥಾಧಿಕ ಈಗ ಹಾಗೆ ಹೇಳ್ತಾ ಇದ್ದಾರೆ ನೋಡಿ ಏಕೈಕದ ಫಲಂ ಪ್ರೋಕ್ತ ದಶ ದಶಾಂಶೈರಧಿಕಂ ಬುಧೈ ಅಂದರೆ ಎಷ್ಟೆಷ್ಟು ಚಿಕ್ಕದಾಗಿರುವುದು ಅಷ್ಟೆಷ್ಟು ಹೆಚ್ಚು ಫಲಗಳನ್ನು ಒಂದಕ್ಕಿಂತ ಮತ್ತೊಂದು ಹತ್ತರಷ್ಟು ಹೆಚ್ಚಾಗಿ ಕೊಡುವುದು ಅಂತೇಳಿ ಹೇಳ್ತಾರೆ ಪಾಪನಾಶಕ್ಕಾಗಿ ರುದ್ರಾಕ್ಷಧಾರಣಂ ಪ್ರೋಕ್ತ ಪಾಪನಾಶನ ಹೇತವೆ ರುದ್ರಾಕ್ಷಿಧಾರಣ ಹೇಳಲ್ಪಟ್ಟಿದೆ ತಸ್ಮಚ್ಚ ಧಾರಣೀ ಓ ಸರ್ವ ಅರ್ಥಸಾಧನೋ ಧ್ರುವಂ ಆದ ಕಾರಣ ಸರ್ವಾರ್ಥ ಸಾಧಕವಾದಂಥ ರುದ್ರಾಕ್ಷಿಯನ್ನು ಧರಿಸಲೇಬೇಕು ಖಂಡಿತವಾಗಿಯೂ ಅಂತೇಳಿ ಹೇಳ್ತಾರೆ ಯಥಾಜ ದೃಶ್ಯತೆ ಲೋಕೆ ರುದ್ರಾಕ್ಷ ಫಲದ ಶುಭ ನ ತಥಾ ದೃಶ್ಯತೆ ನ್ಯಾಚ ಮಾಲಿಕ ಪರಮೇಶ್ವರಿಯಾ ಎಲ್ ಪರಮೇಶ್ವರಿಯೇ ರುದ್ರಾಕ್ಷಿ ಮಾಲೆ ಎಷ್ಟು ಫಲಪ್ರದೋ ಶುಭವೂ ಮಾಲೆ ಇನ್ನೊಂದಿಲ್ಲ ಯಥಾಚ ದೃಶ್ಯತೆ ಲೋಕೆ ರುದ್ರಾಕ್ಷ ಫಲದ ಶುಭ ಹೇಗೆ ಅದು ಫಲವನ್ನು ಕೊಡುತ್ತದೆ ಆ ರೀತಿಯಲ್ಲಿ ಫಲ ಕೊಡುವಂಥದ್ದು ಇನ್ನೊಂದಿಲ್ಲ न तथा दृश्य के अन्लिका परमेश्वरी है, परमेश्वरी है, नोड़ के सनिग दृढ़ास्थूला कंटकैस संयुता शुभा रुद्राक्षा कामदा दिवी भुक्तिमुक्ति सदा वंदे आकारवागिरो सम स्निग्धा मनोहरवू आमले दृढ़ा गट्टू स्निग्ध अंटु ಸ್ನೇಹ ಅಂದರೆ ಅಂಟು ಸ್ನಿಗ್ಧ ಅಂದರೆ ಅಂಟು ಇರುವಂತಹ ಅಂಥೇಳಿ ಸ್ನೇಹದ ಗುಣ ಇರತಕ್ಕಂತಹ ದೃಢಾ ದೃಢ ಗಟ್ಟಿಯಾದವುಗಳು ಸ್ಥೂಲ ದೊಡ್ಡದಾದವುಗಳು ಕಂಠಕೈ ಸಂಯುತಾ ಶುಭಾ ಆಮೇಲೆ ಮುಳ್ಳುಗಳಿರತಕ್ಕಂಥವು ರುದ್ರಾಕ್ಷಗಳು ಶುಭವಾದವುಗಳು ಭೋಗ ಮುಕ್ತಿಯನ್ನು ಉಂಟು ಮಾಡುವಂಥವು ರುದ್ರಾಕ್ಷ ಕಾಮದಾಹ ದೇವಿ ಬೇಡಿದ್ದನ್ನು ಕೊಡುವಂಥವುಗಳು ಮತ್ತು ಭೋಗ ಮುಕ್ ಮುಕ್ತಿ ಮುಕ್ತಿ ಪ್ರದಾ ಸದಾ ಯಾವಾಗಲೂ ಅಂಥೇಳಿ ಕೃಮಿದುಷ್ಟಂ ಛಿನ್ನ ಭಿನ್ನಂ ಕಂಟಕೈರ್ ಹೀನಮೇವಚ ವ್ರಣಯುಕ್ತೃತ್ತಂಚ ರುದ್ರಾಕ್ಷಂ ಪರಿವರ್ಜೇತ್ ಹುಳು ಕೊರಿದಿರುವಂಥದ್ದು ಚೂರು ಆಗಿರುವಂಥದ್ದು ಆಮೇಲೆ ಭಿನ್ನವಾಗಿರುವಂತಹದ್ದು ಮುಳ್ಳುಗಳು ಇಲ್ಲದಿರುವಂಥದ್ದು ಕಂಟಕೈರ್ ಮುಕ್ತ ಕಂಟಕೈರ್ ಹೀನ ಗಾಯವಾಗಿರುವಂಥದ್ದು ವ್ರಣಯುಕ್ತಂ ಆವೃತ್ತಂಚ ಹ್ಞೂ ದುಂಡಗಿಲ್ಲದಿರುವಂಥದ್ದು ಅವರು ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಬೇರೆ ಆಕಾರದ್ದು ಹ್ಞೂ ಇಂತಹ ರುದ್ರಾಕ್ಷಿಗಳನ್ನು ತ್ಯಜಿಸಬೇಕು ಪರಿಗ್ರಹಿಸಬಾರದು ಅಂತೇಳಿ ಹೇಳ್ತಾರೆ ಸ್ವಯಮೇತ ರುದ್ರಾಕ್ಷಿಹೋ ಉತ್ತಮ ಯತ್ೌರುಷಯತ್ನ ಕೃತಮ ಸ್ಮೃತ ಅಂದರೆ ಮಾಲೇನ ಪೂರ್ಣಿಸಿದ ತನಗೇ ಮಧ್ಯೆ ರಂಧ್ರ ಉಳ್ಳರುದ್ರಾಕ್ಷ್ಮವಾದ್ದು ಪುರುಷ ಪ್ರಯತ್ನಿಂದಾದ ರಂಧ್ರಉದ್ದು ಮಧ್ಯಮ ರುದ್ರಾಕ್ಷಧಾರಣ ಪ್ರಾಪ್ತ ಮಹಾಪಾತಕ್ರಶ್ವ ರುದ್ರ ರುದ್ರಾಕ್ಷಧಾರಣೇ ಮಹಾಪುಣನ ನಾಶ ಮಾಡ್ತದೆ ರುದ್ರಾಕ್ಷಧಾರಣ ಪ್ರಾಪ್ತ ಮಹಾಪಾತಕನಾಶನ ರುದ್ರಸಂಖ್ಯಾಶ್ವ ರುದ್ರೂಪೋನ್ನರ ನೂರು ರುದ್ರಾಕ್ಷಕ ರುದ್ರಸ್ವರೂಪೇಕ ಶತಾನು ಯತ್ ಫಲಮ್ಯ ತತ್ ಫಲ ಶಕ್ಯತೆ ನಕ್ ವರ್ಷಶತೈರೀ ಇದರಲ್ಲಿ ರುದ್ರಾಕ್ಷಿಯ ಮಹಿಮೆ ಸುಮಾರು ಇಂದು ಇಪ್ಪತ್ತೈದಿನ ಅಧ್ಯಾಯ ವಿಷ್ಣು ಸಂಹಿತೆಯ ಮೊದಲನೆಯ ಇದು ಶಿವರ ಪುರಾಣದ ಮೊದಲನೇ ಸಂಹಿತೆ ವಿಷ್ಣು ಸಂಹಿತೆ ಅದರಲ್ಲಿ ಕೊನೆಯದಾದ ಇಪ್ಪತ್ತೈದನೇ ಅಧ್ಯಾಯ ಇದು ಇದರಲ್ಲಿ ತೊಂಬತ್ತೈದು ಶ್ಲೋಕಗಳಿವೆ ರುದ್ರಾಕ್ಷಿಯ ಬಗ್ಗೆ ನಾವು ಇದನ್ನು ಒಂದೇ ಕಂತಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೊಂದು ಹಂತದಲ್ಲಿ ಇದನ್ನು ನಿಲ್ಲಿಸಬೇಕಾಗ್ತದೆ ಆಮೇಲೆ ಮತ್ತೆ ಮರದಿಸು ಮಾಡಬೇಕಾಗ್ತದೆ ಈಗ ನಾವು ಏಕದಶ ಶತಾನ ಧೃತ್ ಯತ್ ಫಲಮಾಪ್ಯತೆ ತತ್ ಫಲ ಶಕ್ಯತೆ ವಕ್ತು ವರ್ಷ ಶತೈರಪೀ ಅಂದರೆ ಹನ್ನೊಂದು ಸಾವಿರ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಫಲವನ್ನು ನೂರು ವರ್ಷಗಳಾದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಏಕಾದ ಶತ ಇಹ ಶತೀ ಇಹ ಧೃತ್ವ ಯತ್ ಯಾವ ಫಲವನ್ನು ಧುತ್ತಾನೋ ಏಾದಶತಾನಿ ಅಂದರೆ ಹನ್ನೊಂದು ನೂರು ಏಕದಶತಾನಿ ಹನ್ನೊಂದು ನೂರು ಅಂತೇಳಿ ನೂರು ಆಗ್ತದೆ ಆದರೆ ಮುಂದೆ ಬರ್ತದೆ ಶತಾರ್ಧೀನ ಯುತೈ ಪಂಚತೈ ವೈ ಮುಕುಟ ಮತ ಐನೂರು ಪಂಚಶತೈ ಐನೂರು ಶತಾರ್ಧಿನ ಯುತೈ ಪಂಚಶತೈ ಅಂದರೆ ಐನೂರೈವತ್ತು ಅದೇ ಅದು ಏಕಾದಶತ ಅಂದರೆ ಹನ್ನೊಂದು ನೂರು ಅಂದರೆ ಸಾವಿರದ ನೂರು ರುದ್ರಾಕ್ಷಿ ಇದು ಶತಾರ್ಧೇನ ಯುತೈ ಪಂಚಶತೈ ಶತಾರ್ಧ ಅಂದರೆಷ್ಟು ನೂರಾರ್ಧ ಅಂದರೆ ಐವತ್ತು ಪಂಚಶತೈ ಅಂದರೆ ಐನೂರು ಐನೂರೈವತ್ತಾಗ್ತದೆ ಈಗ ನೂರು ವರ್ಷಗಳಾದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವುದನ್ನು ಸಾವಿರದ ನೂರು ರುದ್ರಾಕ್ಷಿಗಳನ್ನು ಧರಿಸಿದರೆ ಆಗತಕ್ಕಂಥ ಫಲವನ್ನು ಸಿಗುವಂಥ ಫಲ ಹಾಗಾದರೆ ಐನೂರೈವತ್ತು ಅದರ ಅರ್ಧ ಸಾವಿರದ ನೂರರ ರುದ್ರಗಳ ಧಾರಣೆಯ ಫಲ ಏನು ರುದ್ರಾಕ್ಷಿಯದ್ದು ಶತಾರ್ಧನ ಯುತೈ ಮುಕುಟಂ ಮತಂ ಅಂತಹ ಐನೂರೈವತ್ತು ರುದ್ರಾಕ್ಷಿಗಳಿಂದ ಕಿರೀಟವನ್ನು ಭಕ್ತಿಯಿಂದ ಚೆನ್ನಾಗಿ ನಿರ್ಮಿಸಬೇಕು ರುದ್ರಾಕ್ಷೈ ವಿರಚೇತ್ ಸಮ್ಯಕ್ ಭಕ್ತಿಮುರುಷೋ ನರ ತ್ರಿ ಶತೈಷ್ಠಿಯುಕ್ತೈ ಸ್ತ್ರೀರಾವೃನ ರುದ್ರಾಕ್ಷೈರುಪವೀತಂಚ ನಿ ಭಕ್ತಿ ತತ್ಪರ ತ್ರತೈ ಅಂದರೆ ಮೂರು ನೂರು ಮುನ್ನೂರು ಮತ್ತು ಷಷ್ಟಿಯುಕ್ತೈ ಅರುವತ್ತು ಮುನ್ನೂರವತ್ತು ಸಾವಿರದ ನೂರಾಯಿತು ಐನೂರೈವತ್ತಾಯಿತು ಕಿರೀಟ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಐನೂರೈವತ್ತು ರುದ್ರಾಕ್ಷಿಯಿಂದ ನಾನು ಮುನ್ನೂರ ಅರುವತ್ತು ರುದ್ರಾಕ್ಷಿಗಳಿಂದ ಒಂದೊಂದು ಎಳೆಯಂತೆ ಮೂರು ಎಳೆಯುಳ್ಳ ಯಜ್ಞೋಪವೀತವನ್ನು ರುದ್ರಾಕ್ಷಿಗಳಿಂದ ಭಕ್ತಿಪೂರ್ವಕವಾಗಿ ನಿರ್ಮಿಸಬೇಕು ಅಂತೇಳಿ ರುದ್ರಾಕ್ಷಿ ರೂಪವೀತಂಚ ನಿರ್ಮೀಯಾತ್ ಭಕ್ತಿ ತತ್ಪರೋ ಶಿಖಾಂಚತ್ರ ಪ್ರೋಕ್ತ ರುದ್ರಾಕ್ಷಾಣಂ ಮಹೇಶ್ವರಿ ಕರ್ಣಯೋ ಷಟ್ ಚಟ್ ವಾಮದಕ್ಷಿಣೆಯೋ ತಥೋ ಶಿಖೆಯಲ್ಲಿ ಮೂರು ರುದ್ರಾಕ್ಷಿಗಳನ್ನು ಧರಿಸಬೇಕು ಕಿವಿಗಳಲ್ಲಿ ಶಿಖಾಂಚತ್ರ ತ್ರಯ್ರೋಕ್ತ ರುದ್ರಾಕ್ಷಾಣಂ ಮಹೇಶ್ವರಿ ಅಯ್ಯ ಮಹೇಶ್ವರಿಯೇ ಕರ್ಣಯೋಷ್ ಚಟ್ಚವ ಕಿವಿಗಳಲ್ಲಿ ಆರಾರು ಒಂದೊಂದು ಕಿವಿಯಲ್ಲಿ ಆರು ಆರಾರು ವಾಮದಕ್ಷಿಣಯೋಸ್ ತಥ ಎಡಬಲ್ಲ ಕಿವಿಗಳಲ್ಲಿ ಆಮೇಲೆ ಅಷ್ಟು ಧರಿಸಬೇಕೊಂದು ರುದ್ರಾಕ್ಷಿ ಶತಮೇಕೋತ್ತರಂ ಕಂಠೇ ಬಾಹೋರ್ವೈ ರುದ್ರಸಂಖ್ಯೆಯ ಬಾಹುಗಳಲ್ಲಿ ರುದ್ರ ಸಂಖ್ಯೆ ಅಂದರೆ ಹನ್ನೊಂದು ರುದ್ರಾಕ್ಷಿ ಧರಿಸಬೇಕು ಕಂಠದಲ್ಲಿ ಕುತ್ತಿಗೆಯಲ್ಲಿ ನೂರ ಒಂದು ರುದ್ರಾಕ್ಷರನ್ನು ಧರಿಸಬೇಕು ಶತಮೇಕೋತ್ತರಂ ಕಂಠೆ ನೂರು ಒಂದು ಹೆಚ್ಚಿರುವಂಥ ನೂರು ಅಂತೇಳಿ ಶತಮ್ ಏಕ ಉತ್ತರಂ ಕಂಠೆ ಬಾಹುವೋರ್ವೈ ರುದ್ರ ಸಂಖ್ಯೆಯ ರುದ್ರ ಸಂಖ್ಯೆ ಅಂದರೆ ಏಕಾದಶ ರುದ್ರರು ಅಂತೇಳಿ ಹಾಗೆ ಬಾಹುಗಳಿದೆ ಹನ್ನೊಂದು ಹನ್ನೊಂದು ಎರಡು ಕೈಗಳಿಗೆ ಎರಡು ಬಾಹುಗಳಿಗೆ ಕೂಡ ಹನ್ನೊಂದು ಹನ್ನೊಂದು ರುದ್ರಾಕ್ಷರನ್ನು ಧರಿಸಬೇಕು ಆಮೇಲೆ ಕೂರ್ ಪರದ್ವಾರಯೋಸ್ತತ್ರ ಮಣಿಬಂಧೆ ತಥಾ ಪುನಃ ಕತ್ತಿನಲ್ಲಿ ಈಗಾಗಲೇ ಹೇಳಿ ಆಯಿತು ತೋಳುಗಳ ಮಧ್ಯಸಂಧಿಗಳಲ್ಲಿಯೂ ಆಮೇಲೆ ಮಣಿಕಟ್ಟಿನಲ್ಲಿ ಕೂಡ ಆಮೇಲೆ ಉಪವೀತದಲ್ಲಿ ಕೂಡ ಯಜ್ಞೋಪವೀತದಲ್ಲೂ ಸಹ ಮೂರು ಮೂರು ಉದ್ರಾಕ್ಷಿಗಳನ್ನು ಉಪವೀತೆ ತ್ರಯಂ ಧಾರ್ಯಂ ಶಿವಭಕ್ತಿರಥೈರ್ನರೈ ಉಪವಿ ಉಪವೀತ ಅಂದರೆ ಯಜ್ಞೋಪಯುತ ಜನಿವಾರ ಹೀಗೆ ಅದರಲ್ಲಿ ಮೂರು ಧರಿಸಬೇಕು ಶಿವಭಕ್ತಿರಥೈ ನರೈಹಿ ಶಿವಭಕ್ತರಾದಂಥ ನರರು ಆ ರೀತಿ ಧರಿಸಬೇಕು ಶೇಷಾನುರುವರಿ ಶೇಷಾನುರುವರಿ ಪಂಚ ಸಮಿತಾಂಧು ಕಟೌ ಸಂಹಿತಾಂಧು ಕಟೌ ಶಿವಭಕ್ತಿರದಂತಹ ವಟ್ ಬ್ರಾಹ್ಮಣರು ಉಪವೀತ ಯಜ್ಞೋಪೀತದಲ್ಲಿ ಮೂರನ್ ಮೂರು ರುದ್ರಾಕ್ಷಗಳನ್ನು ಧರಿಸಬೇಕು ಶೇಷಾನ್ ಉರ್ವರಿತಾನ್ ಪಂಚ ಸಂಹಿತಾಂಧಾರ ಮಿಕ್ಕ ಕಂಟಕವುಳ್ಳಂಥ ಒಂದೇ ಆಕಾರವಾದ ಐದು ರುದ್ರಾಕ್ಷಿಗಳನ್ನು ಸೊಂಟದಲ್ಲಿ ಧರಿಸಬೇಕು ಎಂಖ್ಯಾಧೃತ ಯದ್ರಾಕ್ಷ ಪರಮೇಶ್ವರಿ ತದ್ರೂಪಂತು ಪ್ರಣಮ್ ಪ್ರಣಮ್ಯ ಹಿ ಸ್ತ್ಯೈರ್ಮೇಶೋ ಪರಮೇಶ್ವರಿಯೇ ಇಷ್ಟು ಸಂಖ್ಯಾಳಾದ ರುದ್ರಾಕ್ಷಿಗಳನ್ನು ಯಾವೊಂದು ಧರಿಸ್ತಾನೋ ಅವನು ಸ್ವರೂಪ ಮಹೇಶ್ವರದಂತೆ ಎಲ್ಲರೂ ನಮಸ್ಕರಿಸಬೇಕು ಅದನ್ನು ಸ್ತುತಿಸಬೇಕು ಈಗ ಇವತ್ತು ಅಲ್ಲಿಗೆ ಮೂವತ್ತೊಂದು ಶ್ಲೋಕಗಳಾಯಿತು ಇವತ್ತಿಗೆ ಇಲ್ಲಿಯೇ ಮುಕ್ತಾಯ ಮಾಡೋಣ ಇನ್ನು ಇನ್ನಷ್ಟು ರುದ್ರಾಕ್ಷಿಗಳ ಸಂಖ್ಯೆ ಆಕಾರ ಬೇರೆ ಬೇರೆ ವಿಧಿವಿಧಾನಗಳ ರುದ್ರಾಕ್ಷ ಧಾರಣೆ ಕ್ರಮ ಎಲ್ಲ ಸುಮಾರು ಬರಲಿಕ್ಕಿದೆ ಅದನ್ನು ಮುಂದೆ ನೋಡೋಣ ಇಲ್ಲಿಗೆ ಇದನ್ನು ಮಂಗಳವಾಡೋಣ ಇವತ್ತಿನ ಮಟ್ಟಿಗೆ ಹರೇರಾಮ ಶಿವ ಅರ್ಪಣ ಓಂ ತತ್